ತ್ರಿವಿಕ್ರಮ ಮೂರು ಪಾದಗಳನ್ನು ಇಟ್ಟವನೇ ಮೂರು ಹೆಜ್ಜೆ ಇಟ್ಟವನೇ ನಿಷ್ಕ್ರಮ ನಿಷ್ಕ್ರಮ ಅಂದ್ರೆ ಕ್ರಮ ವರ್ಣಾಶ್ರಮಾಚಾರದ ಏನೋ ಒಂದು ಕ್ರಮ ಅದ ಆ ಕ್ರಮ ನಿನಗಿಲ್ಲೇ ಇಲ್ಲ ನಿರ್ಗತವಾಗಿದೆ ನಿನ್ನಿಂದ ಆ ಕ್ರಮ ಯಾಕಂದ್ರೆ ನೀನು ವಿದ್ಯತೀತನಿ ನಿಷ್ಕ್ರಮ ವರ್ಣಾಶ್ರಮ ಕ್ರಮವನ್ನ ಮೀರಿರವನೇ ಆದರೆ ವಿಕ್ರಮ ಜಗತ್ತಿನ ರಕ್ಷಣೆಗಾಗಿ ಒಂದು ಧರ್ಮ ಮರ್ಯಾದಾವನ್ನ ಲೋಕ ಶಿಕ್ಷಣಕ್ಕಾಗಿ ನೀನು ಸ್ವೀಕಾರ ಮಾಡಿದ್ದೀ ವಿಶಿಷ್ಟವಾದ ಒಂದು ಕ್ರಮವನ್ನು ಕರೆ ನೋಡಿದ್ರೆ ನಿಷ್ಕ್ರಮ ನಿನಗೇನು ಕ್ರಮ ಇಲ್ಲ ಆದರೂ ವಿಕ್ರಮ ವಿಶಿಷ್ಟವಾದ ಕ್ರಮ ಇದೆ ನಿನಗೆ ಲೋಕ ಸಂಗ್ರಹಕ್ಕಾಗಿ ಅಂತಹ ವಿಕ್ರಮನೇ ಸುಕ್ರಮ ಶೋಭನವಾದ ವಾಸುದೇವಾದಿ ವ್ಯೂಹರೂಪವಾದ ಕ್ರಮವುಳ್ಳವನೇ ಸಂಕ್ರಮ ಹುಂಕೃತ ವಕ್ತ ಸಂಕ್ರಮದಲ್ಲಿ ಪ್ರಲಯ ಕಾಲದಲ್ಲಿ ಹುಂಕೃತ ವಕ್ತ ಹುಂಕಾರಪೂರ್ವಕವಾದ ಹುಂಕಾರಯುಕ್ತವಾದ ಮುಖವುಳ್ಳವನೇ ಹ್ಮ ಅಂತ ಪ್ರಲಯ ಕಾಲದಲ್ಲಿ ಸಮಸ್ತ ಜಗತ್ತನ್ನು ಹುಂಕಾರದಿಂದಲೇನೆ ಹೆದರಿಸಿ ಬೆದರಿಸಿ ನಾಶ ಮಾಡುವ ಭಗವಂತನೇ ತ್ರಿವಿಕ್ರಮ ಒಂದೇ ನದ್ಯ ನಮಸ್ಕಾರ